ಸಂಸಾರದಲ್ಲಿ ಅತಿಯಾಗಿರ್ತಕ್ಕಂಥ ಆಸಕ್ತಿ ಮಾಡಿದರೆ ಫಲ ಏನು ಅಂದರೆ ಮತ್ತೆ ಜನನ ಮರಣರೂಪವಾದ ನಿತ್ಯ ಸಂಸಾರಕ್ಕೆ ಕಾರಣ ಆಗತ್ತೆ ಅಂತ ತಿಳಿಸ್ತಾರಿಲ್ಲ ಗೃಹ ಕುಟುಂಬ ಧನಾದಿಗಳ ಸನ್ನಹಗಳುಳ್ಳವರಾಗಿ ವಿಹಿತ ಅವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲಿ ನಿತ್ಯದಲ್ಲಿ ಅಹರ ಮೈಥುನ ನಿದ್ರೆಗೊಳಗಾಗಿ ಹರು ಸರ್ವ ಪ್ರಾಣಿಗಳು ಹೃದ್ಗೃಹ ಭವದೊಳಗೆ ತೊಳಲುವರು ಗೃಹ ಸಂಸಾರ ಧನ ಸಂಪತ್ತು ಮೊದಲಾದವುಗಳ ಸನ್ನಾಹದಲ್ಲಿ ಅದನ್ನೇ ಸಂಪಾದನೆ ಮಾಡಬೇಕು ಶೇಖರಣೆ ಮಾಡಬೇಕು ಇತ್ಯಾದಿ ಅದರಲ್ಲೇ ತಮ್ಮನ ತೊಡಗಿಸ್ಕೊಂಡು ವಿಧಿ ನಿಷೇಧ ಧರ್ಮ ಸುಕರ್ಮಗಳನ್ನು ತಿಳಿಯದೆ ಪ್ರತಿನಿತ್ಯದಲ್ಲಿ ಭೋಜನ ಮೈಥುನ ನಿದ್ರ ಈ ರೀತಿಯಾಗಿ ಸರ್ವಜೀವರು ಕೂಡ ಸಂಸಾರದಲ್ಲಿ ಆಸಕ್ತಿಯನ್ನು ಹೊಂದಿದವರಾಗ್ತಾರೆ ಹೃದಯ ಗುಹೆಯಲ್ಲೇ ಅವ್ಯಕ್ತವಾಗಿ ಇರುವಂತಹ ಪರಮಾತ್ಮನನ್ನು ತಿಳಿಯದೆ ದೊಡ್ಡ ಅಪರಾಧವನ್ನು ಮಾಡಿದ್ರಿಂದ ಜನನ ಮರಣರೂಪವಾದ ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾರೆ ವಿಧಿ ನಿಷೇಧಗಳ ಪರಿಜ್ಞಾನ ಇಲ್ಲದೆ ಭೋಜನ ಭೋಜನ ಅನ್ನೋದು ಒಂದು ಯಜ್ಞ ಯಜ್ಞ ಅಂದರೆ ಯಜದೇವ ಪೂಜಾ ಅಂತ ಭೋಜನ ಅನ್ನೋದು ನಿತ್ಯ ಮಾಡುವಂತಹ ಯಜ್ಞ ಅಂತ ಏಕಾದಶಿ ಅಥವಾ ವಿಷ್ಣು ನಿಯಮಗಳನ್ನು ಹೊರತುಪಡಿಸಿದ್ರೆ ವ್ರತಾಚರಣೆಯ ವಿಚಾರ ಬಿಟ್ಟರೆ ಉಳಿದಂತೆ ಬಿಡದೆ ಮಾಡುವಂತಹ ಕ್ರಿಯೆ ಅಂತಾದರೆ ಭೋಜನ ಇದು ಸರ್ವಜೀವರಿಗೂ ಕೂಡ ಅನುಭವ ಗ್ರಾಹ್ಯ ಆದ್ದರಿಂದ ಭೋಜನವನ್ನೇ ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂಥೇಳಿ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಚಿಂತನೆಯನ್ನು ಮಾಡಬೇಕು ಅಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಆಹಾರದ ಪ್ರಭೇದಗಳನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮೆ ಏನು ತಿಳಿಸಿಯಾನೋ ಅದೆಲ್ಲ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಅನುಸಂಧಾನವನ್ನು ಮಾಡಬೇಕು ಅದನ್ನೆಲ್ಲ ಬಿಟ್ಟು ಕೇವಲ ಪಶುಗಳಂತೆ ಭೋಜನ ಮಾಡಿದ್ರೆ ಅದು ವ್ಯರ್ಥ ಆಗ್ತಾ ಇದೆ ಆ ಭೋಜನ ಸಂಧಿಯಲ್ಲೇ ಫಲಶ್ರುತಿಯಲ್ಲಿ ಹೇಳ್ತಾರೆ ಅದನ್ನು ಯಜ್ಞ ಅಂತ ಅನುಸಂಧಾನ ಮಾಡಿದರೆ ಪ್ರಾಣಾಗ್ನಿಹೋತ್ರ ಅಥವಾ ವೈಶನ ವಶ್ವಾನ ನರ ಯಜ್ಞ ಅಂತ ಚಿಂತನೆ ಮಾಡಿದರೆ ಏನು ಫಲ ಅಂದರೆ ಈ ಪರಿಯಲ್ಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮತ್ಸಯಜ್ಞಗಳನ್ನು ಆಚರಿಸಿದ ಫಲ ಅಂತ ನಿಷ್ಪಾಪಿ ಎಲ್ಲ ಪಾಪದಿಂದ ಪರಿಹಾರ ಆಗತ್ತೆ ನಿತ್ಯ ಶ್ರೇಷ್ಠವಾಗಿರ್ತಕ್ಕಂಥ ಅಶ್ವಮೇಧಾದಿ ಯಜ್ಞಗಳನ್ನು ಮಾಡಿದರೆ ಏನು ಫಲ ಬರ್ತಾಯಿದೆಯೋ ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಬರ್ತಾಯಿದೆ ನಿತ್ಯ ಉಪವಾಸ ಮಾಡಿರುವಂತಹ ಫಲ ನಿತ್ಯ ಉಪವಾಸ ಅಂದರೆ ನಿತ್ಯ ಉಪವಾಸ ಅಂದರೆ ಉಪವಾಸ ಅಂದರೆ ಏಕಾದಶಿ ಆ ರೀತಿಯಲ್ಲ ಅಷ್ಟೆಲ್ಲ ದೇವತೆಗಳ ಸ್ಮರಣೆ ಮಾಡಿದರೆ ಏನೋ ಫಲ ಬರ್ತಾ ಇದೆಯೋ ಹರಿದಿನದಲ್ಲಿ ಅಷ್ಟು ನಿರಂತರ ಭಗವನ್ ನಾಮಸ್ಮರಣೆ ಮಾಡಿರುವಂತಹ ಫಲ ಬರುತ್ತೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕೊನೆಗೆ ಸಂಸಾರ ರೋಗದಿಂದಲೂ ಕೂಡ ಪರಿಹಾರವನ್ನು ಹೊಂದುತ್ತಾನೆ ಆದ್ದರಿಂದ ಆ ರೀತಿಯಾಗಿ ಮಾಡ್ಬೇಕು ಅದನ್ನು ಬಿಟ್ಟು ವಿಧಿ ನಿಷೇಧಗಳ ಪರಿಜ್ಞಾನ ಇಲ್ಲದೆ ಭೋಜನ ಮಾಡೋದು ನಿದ್ರಾದಿಗಳಲ್ಲಿ ಮಾತ್ರ ಆಸಕ್ತಿಯನ್ನು ಹೊಂದೋದು ಗೃಹ ಇದರೊಳಗೆ ಅತಿಯಾದ ಆಸಕ್ತಿಯನ್ನು ಹೊಂದಿರುವಂಥ ಜನರು ಅವಿವೇಕಿಗಳು ಹೃದಯ ಗುಹೆಯಲ್ಲಿ ಅವ್ಯಕ್ತವಾಗಿ ಅನಂತ ಉಪಕಾರ ಅನಿಮಿತ್ತ ಉಪಕಾರ ಮಾಡುವಂತಹ ಭಗವಂತನನ್ನು ಸ್ಮರಣೆ ಮಾಡದೇ ಇರ್ತಕ್ಕಂಥವರಿಗೆ ಸಂಸಾರದ ದುಃಖ ಅನ್ನೋದು ತಪ್ಪಿದ್ದಲ್ಲ ಇದು ಶ್ರೀಮದ್ಭಾಗವತದ ಅಭಿಪ್ರಾಯ ನಿದ್ರೆಯ ಹೀಯತೇ ನಕ್ತಂ ವ್ಯವಯೇನ ನವಂ ವಯಃ ಹಯ ರಾಜನ್ ಕುಟುಂಬ ಭರಣೇನವ ಇತ್ಯಾದಿ ಎಲ್ಲಲ್ಲಿ ಹೇಳ್ತಾರೆ ಆದ್ದರಿಂದ ಸದಾಕಾಲ ಭಗವಂತನನ್ನು ಸ್ಮರಣೆ ಮಾಡಬೇಕು ಬಿಂಬರೂಪಿ ಪರಮಾತ್ಮನ ದರ್ಶನಕ್ಕಾಗಿ ಕಾತುರದಿಂದ ಸದಾಕಾಲ ಸ್ಮರಣೆ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಮಾಡಬೇಕು ಅದನ್ನು ಬಿಟ್ಟು ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಇದೆಲ್ಲ ಪ್ರಾಣಿಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಜ್ಞಾನ ಅನುಸಂಧಾನ ಸಹಿತವಾಗಿ ಇಂಥ ಉತ್ಕೃಷ್ಟವಾದ ದೇಹವನ್ನು ಕೊಟ್ಟ ಪರಮಾತ್ಮನನ್ನು ಸ್ಮರಣೆ ಮಾಡದೆ ಹೃದ್ಗುಹೆಯಲ್ಲೇ ವಾಸವಾಗಿರ್ತಕ್ಕಂಥ ಅವ್ಯಕ್ತನಾದ ಅನಿಮಿತ್ತ ಉಪಕಾರಿಯಾದ ಪರಮಾತ್ಮನನ್ನು ಸ್ಮರಣೆ ಮಾಡದೆ ಇದ್ದರೆ ಸಂಸಾರ ಬಂಧನ ಅನ್ನೋದು ತಪ್ಪಿಸೋದಕ್ಕೆ ಬೇರೆ ಯಾವ ಮಾರ್ಗವೂ ಕೂಡ ಇಲ್ಲ ಅಂತ ತಿಳಿಸ್ತಾರೆ ವಿಹಿತ ಅವಿಹಿತ ಧರ್ಮ ಸುಕರ್ಮಗಳ ತಿಳಿಯದೆ ಧರ್ಮ ಅಂದರೆ ಪಾರತ್ರಿಕ ಫಲಕ್ಕಾಗಿ ಮಾಡುವಂತಹ ಯಾಗಾದಿಗಳಿಗೆ ಧರ್ಮ ಅಂತ ಕರ್ಮ ಅಂದರೆ ಐಹಿಕ ಫಲಕ್ಕಾಗಿ ಮಾಡುವಂತಹ ಕೃಷಿ ವಾಣಿಜ್ಯ ವ್ಯಾಪಾರಾದಿಗಳು ಇತ್ಯಾದಿ ಎಲ್ಲ ಕರ್ಮಗಳು ಈ ಧರ್ಮಕರ್ಮಗಳ ವಿಷಯದಲ್ಲಿ ಧರ್ಮಶಾಸ್ತ್ರಗಳು ವಿಧಿ ನಿಷೇಧವನ್ನು ಮಾಡಿದೆ ಅಜ್ಞಾನಿಗಳಾಗಿರುವಂಥವರು ಈ ಶಾಸ್ತ್ರದ ವಿಧಿನಿಷೇಧಗಳನ್ನು ಶ್ರುತಿಸ್ಮೃತಿ ಹರೆಯರಾಜ್ಞ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ಅದನ್ನು ಅರ್ಥ ಮಾಡ್ಕೊಳ್ಳದೇನೆ ಆಹಾರ ಮೈತ್ವನ ನಿದ್ರೆಗಳಲ್ಲಿ ಸ್ವಚ್ಛಂದವಾಗಿ ತಮ್ಮ ಜೀವನವನ್ನು ನಡೆಸ್ತಾರೆ ಶ್ರುತಿ ಸ್ಮೃತಿ ಹರೆಯರಾಜ್ಞ ಅಂತ ಭಗವಂತ ಜೀವರಿಗೆ ಮಾಡಿರುವಂಥ ಶಾಸನಗಳು ಅದನ್ನು ಆಯಾವರ್ಣಾಶ್ರಮದವರಿಗೆ ಏನೇನು ಕರ್ಮಗಳನ್ನು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಮತ್ತು ಯಾವ್ಯಾವುದನ್ನು ನಿಷಿದ್ಧ ಅಂತ ಹೇಳಿದೆಯೋ ಅದನ್ನು ಜ್ಞಾನಿ ಮುಗಳ ಮೂಲಕ ಉಪದಿಷ್ಟರಾಗಿ ತಿಳ್ಕೊಂಡು ಅಂತಹ ಸತ್ಕರ್ಮಗಳನ್ನು ಆಚರಣೆ ಮಾಡಿ ಮೋಕ್ಷಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಅಜ್ಞಾನಿಗಳಾಗಿರ್ತಕ್ಕಂಥವ್ರು ಶಾಸ್ತ್ರದ ವಿಧಿ ನಿಷೇಧಗಳನ್ನು ಸ್ವತಃ ತಿಳ್ಕೊಂಡಿಲ್ಲದೆ ಇದ್ದರು ತಿಳಿದ ಜ್ಞಾನಿಗಳಿಂದ ಕೇಳಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದ್ದರೂ ಕೂಡ ತಿಳಿಯದಲ್ಲೇ ಅವರು ಅದರ ಪ್ರಯತ್ನವನ್ನೇ ಮಾಡೋದಿಲ್ಲ ಅಕಸ್ಮಾತ್ ತಿಳಿದಿದ್ದರೂ ಕೂಡ ಅದನ್ನು ಒಪ್ಪೋದಿಲ್ಲ ಈ ಅಗ್ನಿ ತಾವು ತಿಳಿಯೋದಿಲ್ಲ ತಿಳಿದವರು ಹೇಳಿದರೆ ಒಪ್ಪೋದಿಲ್ಲ ಈ ರೀತಿಯಾಗಿದ್ದು ಜನನ ಮರಣರೂಪವಾದ ಸಂಸಾರದಲ್ಲಿ ಪುನಃ ಪುನಃ ಹುಟ್ಟಿ ಬಂದು ದುಃಖವನ್ನೇ ಅನುಭವಿಸ್ತಾರೆ ಈ ರೀತಿ ಜನರು ಯಾರು ಅಂದರೆ ತ್ರೈವೇದ್ಯರು ಅಂತ ಅವರು ತಿಳಿದವರ ಮುಂದೆ ಹೀಗೆ ಆಕ್ಷೇಪವನ್ನೇ ಮಾಡ್ತಿರ್ತಾರೆ ಶಾಸ್ತ್ರಕಾರ ಹೇಳಿದ್ದನ್ನೆಲ್ಲ ನಾವು ಯಾಕೆ ಓದಬೇಕು ಅದನ್ನು ಕೆಲವೇ ಜನರಿಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಇರೋದು ಅವ್ರು ಮಾತ್ರ ಮಾಡಲಿ ಧನ ಸಂಪಾದನೆ ಇತ್ಯಾದಿ ಉದ್ದೇಶದಿಂದ ಅವ್ರು ಮಾಡ್ತಾರೆ ಮಾಡಲಿ ನಾವು ಕೇಳುವಂತಹ ಆಚರಣೆ ಮಾಡುವಂತಹ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಅವ್ರು ಹೇಳ್ತಾರೆ ಆದರೆ ಈ ರೀತಿಯಾಗಿ ಆಕ್ಷೇಪ ಮಾಡೋದು ಸರಿಯಲ್ಲ ಅದಲ್ಲದೆ ಈ ವಿಧಿ ನಿಷೇಧಗಳನ್ನು ಮಾಡಿದ್ಯಾರು ಪರಮಾತ್ಮನೇ ಶ್ರುತಿ ಸ್ಮೃತಿ ಹರೇರಾಜ್ಞ ಪರಮಾತ್ಮನೇ ಮಾಡಿರುವಂಥದ್ದು ಶಾಸ್ತ್ರಕಾರರು ಈ ಧರ್ಮಗಳ ಬಗ್ಗೆ ವಿಧಿ ನಿಷೇಧವನ್ನು ತಿಳಿಸಿದ್ದಷ್ಟೇ ಇದೆಲ್ಲ ಅಪೌರುಷೇಯವಾಗಿರ್ತಕ್ಕಂಥ ವೇದದಲ್ಲೇ ಹೇಳಲ್ಪಟ್ಟಿರುವಂಥದ್ದು ವೇದದ ಆಧಾರದಿಂದನೇ ಆ ಎಲ್ಲ ಜ್ಞಾನಿಗಳು ಕೂಡ ಇದನ್ನು ಲೋಕದಲ್ಲಿ ಪ್ರಚುರಪಡಿಸಿದ್ದು ಉಪದೇಶ ಪಡಿಸಿದ್ದೇ ಹೊರತು ಸ್ವತ್ತ ಕಲ್ಪನೆಯಿಂದ ಸ್ವತಂತ್ರವಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಸರ್ವತಾ ಹೇಳಿದ್ದಲ್ಲ ವೇದವನ್ನು ಹೇಳಿದವನು ಯಾರು ಉಪದೇಶ ಮಾಡಿದವನು ಸಾಕ್ಷಾತ್ ಪರಬ್ರಹ್ಮ ಸರ್ವೋತ್ತಮನಾದ ಪರಮಾತ್ಮ ಯೋ ಬ್ರಹ್ಮಾಂಡಂ ವಿಧದತಿ ಪೂರ್ವ ಯೋ ವೈ ವೇದಾಂಶ್ಚ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನನ್ನೂ ಸೃಷ್ಟಿ ಮಾಡಿ ಪರಮಾತ್ಮ ಅವನಿಗೆ ವೇದೋಪದೇಶವನ್ನು ಮೊಟ್ಟ ಮೊದಲಿಗೆ ಪರಮಾತ್ಮ ಮಾಡದ ಅವನೇ ಧರ್ಮಶಾಸ್ತ್ರಕಾರರ ಹೃದಯದಲ್ಲಿ ನಿಂತು ವಿಧಿ ಮಾಡಿದಾನೆ ತನಗೆ ಯಾವುದು ಪ್ರಿಯ ಯಾವುದು ಅಪ್ರಿಯ ಅಂಥೇಳಿ ತಾನೇ ತಿಳಿಸ್ತಾನೆ ತನಗೆ ಪ್ರಿಯವಾದದ್ದನ್ನು ಮಾಡು ತನಗೆ ಅಪ್ರಿಯವಾದದ್ದನ್ನು ಬಿಡು ಭಗವಂತ ಹೇಳ್ತಾನೆ ಅದನ್ನೇ ಶಾಸ್ತ್ರದಲ್ಲಿ ಜಗತ್ತಿಗೆ ಬೋಧಿಸಿದ್ದಾನೆ ಸತ್ಯಂವದ ಸತ್ಯವನ್ನು ಮಾತಾಡು ಅಂದರೆ ಸತ್ಯ ಹೇಳುವುದು ತನಗೆ ಪ್ರಿಯವಾದದ್ದು ಅಂತ ಅರ್ಥ ಸುಳ್ಳು ಮಾತಾಡಬೇಡ ಅಂಥೇಳಿದರೆ ನೀನು ಸುಳ್ಳು ಅಥವಾ ಹುಸಿನುಡಿಯನ್ನಾಡೋದು ನನಗೆ ಪ್ರಿಯವಾಗೋದಿಲ್ಲ ಅಪ್ರಿಯವಾಗಿರುವಂಥದ್ದು ಸತ್ಯಂ ಪ್ರಿಯಂ ಬ್ರೂಯ್ಯ ನ ಸತ್ಯಂ ಅಪ್ರಿಯಂ ಅಪ್ರಿಯವಾಗಿರ್ತಕ್ಕಂಥ ಸತ್ಯವನೇ ಇಂದು ಹೇಳಬೇಡ ಹೀಗೆ ಸತ್ಯಂವದ ಧರ್ಮಂ ಶರ ಅಂತೆಲ್ಲ ಹೇಳಿದವನೆಯೂ ಪರಮಾತ್ಮನೇ ಶಾಸ್ತ್ರಕಾರರ ಹೃದಯ ಗೃಹದಲ್ಲಿ ವಾಸಿಯಾಗಿರುವ ಪರಮಾತ್ಮನಿಗೆ ಹೀಗೆ ಪ್ರಿಯ ಅಪ್ರಿಯ ಆಗೋದು ಸಾಧಕನ ಹೃದ್ಗೃಹ ನಿವಾಸಿಯಾದ ಪರಮಾತ್ಮನಿಗೂ ಪ್ರಿಯ ಅಪ್ರಿಯ ಅಂತ ಅನಿಸ್ಲೇಬೇಕು ಯಾಕೆ ಎಲ್ಲರ ಬಿಂಬರೂಪಿಯಾದವನು ಒಬ್ಬನೇ ಪರಮಾತ್ಮ ನಿಮ್ಮಲ್ಲಿ ಬೇರೆ ಬಿಂಬ ನಮ್ಮಲ್ಲಿ ಬೇರೆ ಬಿಂಬ ಅಂತಿಲ್ಲ ಸರ್ವರ ಬಿಂಬನೂ ಒಬ್ಬನೇ ಅಂತ ಈ ರೀತಿಯಾಗಿ ಅದನ್ನು ತಿಳ್ಕೋಬೇಕು ಇಷ್ಟೆಲ್ಲ ಉಪನಿಷತ್ತು ನಮಗೆ ಹೇಳ್ತಾ ಇದ್ರು ಕೂಡ ಶಾಸ್ತ್ರಗಳು ಹೇಳ್ತಾ ಇದ್ರು ಕೂಡ ತ್ರೈವೇದ್ಯರು ಅದನ್ನು ಒಪ್ಪೋದಿಲ್ಲ ಭಗವಂತ ಸರ್ವಾಂತರ್ಯಾಮಿ ಅನ್ನೋದನ್ನೇ ಪ್ರಾಜಸಜೀವ ಒಪ್ಪೋದಿಲ್ಲ ಕೇವಲ ರಾಜಾದಿಗಳಂತೆ ಹೊರಗೆ ನಮ್ಮನ್ನ ಬಾಹ್ಯದಿಂದ ನಿಯಮನ ಮಾಡ್ತಕ್ಕಂಥವರು ನಮ್ಮೆಲ್ಲರಿಗಿಂತ ಶಕ್ತಿಶಾಲಿ ಆದರೆ ನಮ್ಮೆಲ್ಲರಿಗಿಂತ ಸ್ವಲ್ಪ ಹೆಚ್ಚು ಶಕ್ತಿಶಾಲಿಯಾಗಿರುವವನು ಪರಮಾತ್ಮ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ ವಿಷ್ಣು ಅಂದರೆ ಈ ರೀತಿ ಮಹಾಶಕ್ತಿಶಾಲಿ ಆದರೆ ಒಬ್ಬ ಚಕ್ರವರ್ತಿಯಂತೆ ಬಾಹ್ಯದಿಂದ ಮಾತ್ರ ನಿಯಮನ ಮಾಡ್ತಾನೆ ಅಂತ ಅವರ ಅಭಿಪ್ರಾಯ ಆದ್ದರಿಂದ ಅವರೇನು ಮಾಡ್ತಾರೆ ಅತ್ತ ಮೋಕ್ಷಕ್ಕೂ ಹೋಗೋದಿಲ್ಲ ಶಾಶ್ವತ ಸುಖವನ್ನೂ ಪಡೆಯೋದಿಲ್ಲ ಇತ್ತ ತಮಸಿನಲ್ಲೂ ಬೀಳೋದಿಲ್ಲ ಮತ್ತು ಸಂಸಾರದಲ್ಲೇ ಬಂದು ದುಃಖವನ್ನು ಹೊಂದುತ್ತಾರೆ ಆದ್ದರಿಂದ ಅವರ ಉಪಾಸನೆಗೆ ತಕ್ಕ ಫಲವನ್ನು ಅವ್ರು ಪಡ್ಕೊಂಡಿದ್ದಾರೆ ಹೊತ್ತು ಭಗವಂತ ವೈಷಮ್ಯನೇರ್ಗುಣ್ಯ ದೋಷರಹಿತ ಎಲ್ಲ ಶಾಸ್ತ್ರಗಳ ಮೂಲಕ ವಿಹಿತ ಕರ್ಮಗಳು ಯಾವುದು ನಿಷಿದ್ಧ ಕರ್ಮಗಳು ಯಾವುದು ಯಾವ್ಯಾವ ವರ್ಣಾಶ್ರಮದವರು ಯಾವ್ಯಾವ ರೀತಿ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಎಲ್ಲರ ಬಿಂಬನೂ ಒಬ್ಬನೇ ಇತ್ಯಾದಿ ಎಲ್ಲ ಶಾಸ್ತ್ರದ ಪ್ರಮೇಯಗಳನ್ನು ತಿಳಿಸಿದರೂ ಕೂಡ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವೂ ಮಾಡಲ್ಲ ಸ್ವತಃ ತಿಳಿದಿಲ್ಲ ಇನ್ನೊಬ್ಬ ಹೇಳಿದರೆ ಕೇಳುವಂಥ ಒಪ್ಪುವಂಥ ಮನಸ್ಥಿತಿಯೂ ಕೂಡ ಇಲ್ಲ ಅಷ್ಟೇ ಅಲ್ಲ ಆಕ್ಷೇಪ ಬೇರೆ ಶಾಸ್ತ್ರಕಾರ ಹೇಳಿದ್ದನ್ನು ನಾವು ಯಾಕೆ ಒಪ್ಪಬೇಕು ಅವರೆಲ್ಲ ಧನದ ಅಪೇಕ್ಷೆಯಿಂದ ಮನಸ್ಸಿಗೆ ಬಂದಂತೆ ಇದನ್ನೆಲ್ಲ ಉಪದೇಶ ಮಾಡ್ತಾರೆ ಇತ್ಯಾದಿ ಅವರ ಮೇಲೆ ಆಕ್ಷೇಪವನ್ನೇ ಮಾಡ್ತಾರೆ ಆ ಇನ್ನೂ ಜಾಸ್ತಿ ಹೇಳಲಿಕ್ಕೆ ಹೋದರೆ ಅವರ ಬಿಂಬ ಬೇರೆ ನಮ್ಮ ಬಿಂಬ ಬೇರೆ ಅಂತ ಬಿಂಬ ಇರೋನು ಒಬ್ಬನೇ ಸರ್ವೋತ್ತಮನಾದ ಪರಮಾತ್ಮ ಅವನೇ ಎಲ್ಲರಿಗೂ ಬಿಂಬಸ್ಥಾನೀಯನಾಗಿರೋನು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರಿ ಅಂತ ಒಬ್ಬನೇ ಬಿಂಬ ಇರೋದು ಇದನ್ನು ಒಪ್ಪದೆ ಅಂತಹ ಪರಮಾತ್ಮನನ್ನು ಪೂಜೆ ಅವನ ಉಪದೇಶವನ್ನು ಸ್ಮರಣೆ ಮಾಡೋದು ಇತ್ಯಾದಿ ಯಾವುದನ್ನು ಕೂಡ ಮಾಡದೆ ಇಷ್ಟೇ ಅಲ್ಲ ಒಬ್ಬ ರಾಜನಂತೆ ಚಕ್ರವರ್ತಿಯಂತೆ ನಮಗಿಂತ ಸ್ವಲ್ಪ ಉತ್ತಮನಾಗಿ ಬಾಹ್ಯದಿಂದ ನಿಯಮನ ಮಾಡ್ತಾನೆ ಅಂತ ಇಷ್ಟೇ ಉಪಾಸನೆ ಮಾಡಿದ್ರೆ ಫಲ ಏನಾಯಿತು ಅಂದರೆ ಬಿಂಬರೂಪಿಯಾದ ಪರಮಾತ್ಮ ಅವನು ಎಲ್ಲೋ ಇದ್ದಾನಲ್ಲ ನಮ್ಮ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಳದೆ ಭವದೊಳಗೆ ತೊಳಲುವರು ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾರೆ ಅಂತ ತಿಳಿಸ್ತಾರೆ